ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರತಿ ಕೇಳುವುದು ಈ ಪದ್ಯದಲ್ಲಿ ಪರಮಾತ್ಮ ಶುಭಗತಿಗಳಿಗೆ ವೇದ ಸಮೂಹಕ್ಕೂ ನೆಲೆಕದೇ ಇರತಕ್ಕಂಥವನು ಅಪ್ರತಿಮ ಅಂತ ಭಗವಂತನನ್ನು ಅಪ್ರತಿಮ ಅಚ್ಚ್ಯುತ ಇತ್ಯಾದಿ ಎಲ್ಲ ವಿಶೇಷಣಗಳನ್ನು ಅವನಿಗೆ ಮಾತ್ರ ಹೊಂದುವಂಥ ವಿಶೇಷಣಗಳನ್ನು ಕೊಟ್ಟು ಸ್ತೋತ್ರವನ್ನು ಮಾಡ್ತಾರೆ ಶ್ರುತಿತತಿಗಳಿಗೆ ಗೋಚರಿಸದ ಅಪ್ರತಿಮ ಜಾ ಅಪ್ರತಿಮ ಜಾನಂತಾತ್ಮನ ವಿತತ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿ ದಿವಸ ಚೇತನರೊಳಗೆ ಪ್ರಾಕೃತ ಪುರುಷ ನಂದದಲ್ಲಿ ಸಂಚರಿಸಿದ ಸಂತೈಪ ಹಿಂದಿನ ಪದ್ಯದಲ್ಲಿ ಹೇಳಿದರು ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಅಂತ ಅಗ್ನಿ ಜನರು ಅಂದರೆ ಅಜ್ಞಾನಿಗಳು ಭಾಷಾ ತ್ರೈವಿಧ್ಯ ಇತ್ಯಾದಿ ದರ್ಶನ ಭಾಷಾ ಗುಹ್ಯ ಭಾಷಾ ಸಮಾಧಿ ಭಾಷಾ ಅಂತೆಲ್ಲ ಏನಿದೆ ಈ ಭಾಷಾ ತ್ರೈವಿಧ್ಯದ ಜ್ಞಾನವನ್ನು ತಿಳಿಯದೇ ಇರ್ತಕ್ಕಂಥ ಅಗ್ನಿಯರು ಅಂದರೆ ಅಜ್ಞಾನಿಗಳು ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಹೊಗಳ್ತಾ ಇದ್ದಂಗೆ ಅಥವಾ ಬ್ರಹ್ಮ ರುದ್ರಾದಿಗಳೇ ಪ್ರತಿಪಾದ್ಯರು ಅನ್ನೋ ಹಾಗೆ ಕಾಣ್ತಕ್ಕಂಥ ತಾಮಸ ಪುರಾಣಗಳನ್ನು ಅಲ್ಲೇನು ಅಂದರೆ ಶಿವ ಸರ್ವೋತ್ತಮ ಅಂತ ನೋಡ್ಲಿಕ್ಕೆ ಕಾಣ್ತಾ ಇದೆ ಆದರೆ ಶಿವ ಅಂಥೇಳಿದರೆ ಪರಮ ಮುಖ್ಯ ವೃತ್ತಿಯಿಂದ ಶಿವ ಶಬ್ದ ವಾಚ್ಯನಾಗಿರ್ತಕ್ಕಂಥವ್ರು ಭಗವಂತ ಇದನ್ನು ಅಗ್ನಿ ಜನರು ಭಾಷಾ ತ್ರೈವಿಧ್ಯದ ಜ್ಞಾನದ ಪರಿಚಯನೇ ಇಲ್ಲದೆ ಆ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಕೊಂಡಾಡ್ತಾ ಇದೆ ಈ ವೇದಗಳು ಅಂಥೇಳಿ ಅಥವಾ ಸ್ಮೃತಿ ಅಂದರೆ ವೇದಕ್ಕೆ ಅನುಸಾರವಾಗಿರ್ತಕ್ಕಂಥ ಪುರಾಣಗಳು ಅಂಥೇಳಿ ಆಯಾ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ ಹೋಗ್ತಾರೆ ಹಾಗೆ ಮಾಡಿದರೆ ಮಾತ್ರ ಫಲ ಸಿಗತ್ತೆ ರೀತಿಯಾಗಿ ತಿಳ್ಕೊಂಡಿರ್ತಾರೆ ಶ್ರುತಿ ವಿರುದ್ಧವಾಗಿರ್ತಕ್ಕಂಥ ಶೈವ ಬೌದ್ಧ ಮೊದಲಾಗಿರ್ತಕ್ಕಂಥ ಸ್ಮೃತಿಗಳಿಂದ ಆರಾಧನೆ ಮಾಡಿದ್ರೆ ಏನು ಫಲ ಇಲ್ಲ ಕೆಲವೊಂದು ಸಲ ಫಲ ಕಂಡಂತೆ ಕಂಡು ಕೂಡ ಅದು ಕಾಕತಾಳೀಯ ಕಾಗೆ ಕಾಗೆ ಕೂಡೋದಿಕ್ಕೂ ರೆಂಬೆ ಮುರಿಯೋದಕ್ಕೂ ಸಮಯಂತೇಳ್ತೀವಲ್ಲ ಹಾಗೆ ಕಾಕತಾಳೀಯವಾಗಿ ಕಂಡು ಬರ್ತಕ್ಕಂಥದ್ದು ಶ್ರುತಿ ಶ್ರುತಿಗೆ ಅನುಸಾರವಾಗಿರ್ತಕ್ಕಂಥ ಸ್ಮೃತಿ ಅಂದರೆ ಪುರಾಣಗಳು ಅಲ್ಲಿ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವೂ ಭಗವಂತನೇ ಅಲ್ಲಿ ಬ್ರಹ್ಮ ರುದ್ರ ಇತ್ಯಾದಿ ಎಲ್ಲ ಶಬ್ದಗಳ ಪ್ರಯೋಗ ಕಂಡು ಕೂಡ ಆ ಎಲ್ಲ ಶಬ್ದಗಳಿಂದ ಸರ್ವ ಶಬ್ದ ವಾಚ್ಯತ್ವನಾಗಿರ್ತಕ್ಕಂಥ ಪರಮಾತ್ಮನನ್ನೇ ಹೇಳಿಕೊಟ್ಟಿರ್ತಕ್ಕಂಥದ್ದು ಅಂತ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ತಿಳಿಸ್ತಾರೆ ಆದ್ದರಿಂದ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತಾಧರಿಸುವನು ಅಂದರೆ ಬ್ರಹ್ಮ ಶಬ್ದವಾಚ್ಯನು ಪರಮಾತ್ಮನೇ ರುದ್ರ ಶಬ್ದ ಶಬ್ದವಾಚ್ಯನು ಪರಮಾತ್ಮನೇ ಪರಮ ಮುಖ್ಯ ವೃತ್ತಿಯಿಂದ ಆ ಹಿಂದ ಕ್ಷತನಕ ಏನೈವತ್ತೊಂದು ಸಂಸ್ಕೃತ ವರ್ಣಮಾಲೆ ಅಕ್ಷರಗಳಿದೆ ಆ ಅಕ್ಷರಗಳಿಂದ ಆಗ್ತಕ್ಕಂಥ ಎಲ್ಲ ಪದಗಳೂ ಕೂಡ ಸರ್ವಸಮನ್ವಯವನ್ನು ಪರಮಾತ್ಮನಲ್ಲೇ ಮಾಡಲಿಕ್ಕೆ ಬರ್ತಾಯಿದೆ ಆದ್ದರಿಂದ ಬ್ರಹ್ಮ ರುದ್ರಾದಿಗಳ ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತಾಧರಿಸುವನು ಯಾರು ಅಂದರೆ ಪರಮಾತ್ಮನೇ ಆದರೂ ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ತನ್ನ ಮಹಿಮೆಯನ್ನು ಜಗತ್ತಿಗೆ ತೋರಿಸ್ಕೊಡಲ್ಲ ತಾನೇ ಫಲ ಕೊಟ್ಟಿದ್ದು ಅಂತಲ್ಲ ಅಗ್ನಿ ಜನರು ಏನನ್ಕೋತಾರೆ ಬ್ರಹ್ಮಾದಿ ರುದ್ರ ದೇವತೆಗಳು ಅವರೇ ಫಲ ಕೊಟ್ಟರು ಅಂತ ಅವ್ರು ಅನ್ಕೋತಾರೆ ಜ್ಞಾನಿಗಳಾಗಿರ್ತಕ್ಕಂಥವರು ಸರ್ವಶಬ್ದ ವಾಚನಾಗಿರ್ತಕ್ಕಂಥ ಭಗವಂತನೇ ನಮ್ಮ ಪೂಜಾಗೆ ಸೇವಾಗೆ ಒಂದು ಫಲ ಕೊಟ್ಟಿಯಾನೆ ಅಂತ ಅವರು ತಿಳ್ಕೊತಾರೆ ಹೀಗೆ ಭಗವಂತ ಸಕಲ ಶ್ರುತಿತತಿಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಪರಮಾತ್ಮನಂತೆ ಮತ್ತಾವ ದೇವತೆಯೂ ಕೂಡ ಸಕಲ ಶ್ರುತಿ ತತಿಗಳ ಸಮೂಹದಿಂದ ಪ್ರತಿಪಾದ್ಯರಲ್ಲ ಆದ್ದರಿಂದ ಪರಮಾತ್ಮ ಅಪ್ರತಿಮ ಅವನಿಗೆ ಸಮರೂ ಇಲ್ಲ ಅವನಿಗೆ ಅಧಿಕರೂ ಇಲ್ಲ ಅಷ್ಟೇ ಅಲ್ಲ ಎಲ್ಲ ಅನಂತ ವೇದಗಳು ಅನಂತ ವೇದಗಳು ಸ್ಮೃತಿಗಳು ಎಲ್ಲವೂ ಒಟ್ಟು ಸೇರಿ ಪರಮಾತ್ಮನ ಒಂದು ಗುಣವನ್ನು ಪೂರ್ಣವಾಗಿ ಸಕಲೆಯನ್ನು ವರ್ಣಿಸಿ ಮೂಡಿಸೋಕ್ಕಾಗೋದಿಲ್ಲ ಆದ್ದರಿಂದ ಕೂಡ ಅವನು ಶ್ರುತಿ ತತ್ತಿಗಳಿಗೆ ಗೋಚರಿಸದ ಅದರಿಂದ ಕೂಡ ಅವನು ಅಪ್ರತಿಮ ಇಂತಹ ಪರಮಾತ್ಮ ಅಜ ಭಗವಂತನ ಗುಣಗಳ ಅಲ್ಪ ಪರಿಚಯ ಮಾಡ್ಕೋಬೇಕು ಅಂತಾದರೆ ಅಜ ಅವನಿಗೆ ಜನನ ಇಲ್ಲ ಜನನ ರಹಿತರಾಗಿದ್ದರಿಂದ ಅವನನ್ನು ಅಜ ಅಂತ ಕರೆಯೋದು ಜನನ ಇಲ್ಲ ಮರಣದ ಪ್ರಶ್ನೆಯೂ ಇಲ್ಲ ಇಂತಹ ಪರಮಾತ್ಮ ಅಪ್ರತಿಮನಾಗಿರ್ತಕ್ಕಂಥವನು ಜನನ ಮರಣಾದಿ ದೋಷಗಳಿಲ್ಲದೆ ಇರ್ತಕ್ಕಂಥವನು ಆನಂದ ಆನಂದ ಸ್ವರೂಪನಾಗಿರ್ತಕ್ಕಂಥವನು ಜಗದೊಡೆಯ ಜಗತ್ತಿಗೆ ಆತ್ಮ ಅಂದರೆ ಒಡೆಯ ಪ್ರಭು ಸ್ವಾಮಿ ವಿಭು ಎಲ್ಲರಿಗೂ ಆಗಿರ್ತಕ್ಕಂಥವನು ಲಕ್ಷ್ಮಿ ಬ್ರಹ್ಮಾದಿಗಳಿಂದ ಸ್ತುತ್ಯನಾಗಿರ್ತಕ್ಕಂಥವನು ಲಕ್ಷ್ಮೀ ದೇವಿಯಿಂದ ಅವನೇ ಅದರಿಂದ ಅವನು ಜಗತ್ತಿನಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನನ್ನು ಬಿಟ್ಟರೆ ಇನ್ಯಾರನ್ನೂ ಪೂಜೆ ಮಾಡುವಂತಹ ಪ್ರಶ್ನೆ ಇಲ್ಲ ಮೊದಲನೇ ಪದ್ಯದಲ್ಲೇ ಹೇಳಿದ್ದಾರೆ ಶ್ರೀರಮಣಿ ಕರಕಮಲ ಪೂಜಿತ ಆನಂತರ ಬ್ರಹ್ಮಾದಿ ದೇವತೆಗಳಿಂದ ಅಸ್ತುತ್ಯನಾಗಿರ್ತಕ್ಕಂಥವನು ಜನನ ಮರಣಾದಿ ಸಕಲ ದೋಷ ದೂರನಾಗಿರ್ತಕ್ಕಂಥವನು ಅಂತ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅಂತಹ ಸದ್ಭಕ್ತರ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರದಿಂದನೇ ಬಿಡುಗಡೆ ಮಾಡಿಸ್ತಕ್ಕಂಥವನು ಭಗವಂತ ನಿರ್ದುಃಖ ಸ್ವರೂಪನಾಗಿರ್ತಕ್ಕಂಥವನು ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖದ ಪ್ರಶ್ನೆಯೇ ಇಲ್ಲ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥವನು ಅದರಿಂದನೂ ಅಪ್ರತಿಮ ದುಃಖಿಗಳಾಗಿರ್ತಕ್ಕಂಥ ಜನರ ದುಃಖವನ್ನು ಪರಿಹಾರ ಮಾಡತಕ್ಕಂಥ ಸ್ವಾಮಿ ವಿಭು ಆತ್ಮ ಅಂತಾದರೆ ಪರಮಾತ್ಮ ಇಂತಹ ಪರಮಾತ್ಮನನ್ನು ಜ್ಞಾನಾನಂದ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನು ವೇದಗಳೆಲ್ಲ ವರ್ಣಿಸ್ತಕ್ಕೆ ಹೋಗಿ ಸೋತ್ ಹೋಗಿದೆ ಪೂರ್ಣವಾಗಿ ಸಾಕಲ್ಯನ ವರ್ಣನೆ ಮಾಡಲಿಕ್ಕಾಗಿಲ್ಲ ಅಂತ ತೈತರಿಯ ಉಪನಿಷತ್ ಹೇಳತ್ತೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೆತಿ ಕುತಃಶ್ಚಾನ ಅಂತ ಆದ್ದರಿಂದ ಶ್ರುತಿ ತತಿಗಳಿಗೆ ಗೋಚರಿಸಿದ ಅಪ್ರತಿಮ ಅಂತಾದರೆ ಪರಮಾತ್ಮ ವೇದ ವಾಕ್ಯಗಳು ಮಾತ್ರ ಅಲ್ಲ ವೇದದ ಪ್ರತಿಯೊಂದು ಶಬ್ದವೂ ಅಕ್ಷರ ಸ್ವರ ಎಲ್ಲವೂ ಕೂಡ ಭಗವಂತನನ್ನು ಕೊಂಡಾಡ್ಲಿಕ್ಕೆ ಹೋಗಿ ಸಾಕಲ್ಯನ ಮಾಡಲಿಕ್ಕಾಗದೆ ಸೋತಿದೆ ಉದಾಹರಣೆಗೆ ಆ ಅನ್ನ ಅಕ್ಷರ ಅಜ ಜನನಾದಿ ದೋಷರಹಿತ ಆ ಅಂದರೆ ಆನಂದಮಯ ಹೀಗೆ ಗುಣಗಾನ ಮಾಡ್ತಾ ಇದೆ ಹೀಗೆ ಎಲ್ಲವೂ ಕೂಡ ಅನ್ವರ್ಥವಾಗಿರ್ತಕ್ಕಂಥ ಪರಮಾತ್ಮನ ರೂಪ ಗುಣ ಕ್ರಿಯಾ ವಿಶೇಷಗಳನ್ನು ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಶಬ್ದಗಳೇ ಆಗಿರ್ತಕ್ಕಂಥದ್ದು ಕೇವಲ ಐವತ್ತೊಂದು ಅಕ್ಷರಗಳಿಂದ ಮಾತ್ರ ಸಮನ್ವಯ ಅಂತಲ್ಲ ಪದ ವರ್ಣ ಸ್ವರ ವಾಕ್ಯ ಗ್ರಂಥ ಪ್ರತಿಪಾದಿ ಎಲ್ಲದಿಂದನೂ ಕೂಡ ಸರ್ವಸಮನ್ವಯ ಮಾಡಲಿಕ್ಕೆ ಬರ್ತಾಯಿದೆ ಇಂತಹ ಪರಮಾತ್ಮ ಒಬ್ಬನನ್ನೇ ಈ ರೀತಿಯಾಗಿ ಮಾಡಲಿಕ್ಕೆ ಬರೋದಾದ್ದರಿಂದ ಅವನು ಅಪ್ರತಿಮ ಅಚ್ಯುತ ಚ್ಯುತಿ ಅಂದರೆ ನಾಶ ಅಚ್ಯುತ ಅಂದರೆ ನಾಶರಹಿತನಾಗಿರ್ತಕ್ಕಂಥವನು ನಾಶಗಳನ್ನು ಶಾಸ್ತ್ರ ನಾಲ್ಕು ರೀತಿಯಾಗಿ ಹೇಳ್ತಾ ಇದೆ ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶಶತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾಂತ್ ಹೀಗೆ ಚತುರ್ವಿಧ ನಾಶರಹಿತನಾಗಿ ಭಗವಂತ ಶ್ರುತಿ ತತಿಗಳಿಗೆ ಪೂರ್ತಿಯಾಗಿ ಗೋಚರ ಆಗದೇ ಇರತಕ್ಕಂಥವನು ಗೋಚರಿ ಸದಾಂತ್ ಪ್ರಯೋಗ ಚ್ಯುತಿ ಇದ್ದಿದ್ದರೆ ಅಥವಾ ನಾಶ ಇದ್ದಿದ್ದರೆ ಅವನ ಮಹಿಮೆ ಅನಂತ ಅಂತ ಹೇಳಲಿಕ್ಕೆ ಬರ್ತಿರಲಿಲ್ಲ ಸೀಮಿತ ಅಪರಿಮಿತ ಲಿಮಿಟೆಡ್ ಅಂತ ಹೇಳಬೇಕಾಗಿತ್ತು ಸೀಮಿತವಾಗಿರ್ತಕ್ಕಂಥ ಮಹಿಮೆಯನ್ನು ಭಗವಂತನದ್ದು ಹೊಗಳಿಕ್ಕೆ ಹೊರಟಿರ್ತಕ್ಕಂಥ ಶ್ರುತಿ ತತಿಗಳು ಕೂಡ ಅವಾಗ ಶಕ್ತವಾಗ್ತಿದ್ದವು ಹೊಗಳಿಕ್ಕೆ ಅಂತ ಇಲ್ಲ ಆದ್ದರಿಂದ ಅವನು ಅಪ್ರತಿಮನೇ ಆಗಿದ್ದಾನೆ ವಿತತ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ವಿಶೇಷವಾಗಿ ತ ತಥಾ ವಿತಥ ಪ್ರವಿತಥ ಎಲ್ಲವೂ ಕೂಡ ಪರಮಾತ್ಮನ ವ್ಯಾಪ್ತಿಯನ್ನ ಹೇಳಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಅಜ ಆನಂದ ಮೊದಲಾಗಿರ್ತಕ್ಕಂಥ ಪ್ರತ್ಯೇಕ ನಾಮಗಳಿಂದನು ನಾರಾಯಣಾದಿ ರೂಪಗಳಿಂದನೂ ವ್ಯಾಪ್ತನಾಗಿರ್ತಕ್ಕಂಥವನು ವೇದ ವಾಕ್ಯ ಪದ ಸ್ವರ ವರ್ಣ ಎಲ್ಲದರಿಂದನೂ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಭಗವಂತ ಅಂತಹ ಪರಮಾತ್ಮ ಬ್ರಹ್ಮಭವಾದಿಗಳ ನಾಮದಲ್ಲಿ ಫಲವಿತ್ತಾಧರಿಸುವನು ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ತಾನೇ ಬ್ರಹ್ಮ ರುದ್ರ ಅಂತೆಲ್ಲ ಹೆಸರು ಇಟ್ಕೊಂಡು ಭಜಕರಿಗೆ ಫಲವನ್ನು ಕೊಟ್ಟರು ಕೂಡ ತನ್ನ ಮಹಿಮೆಯ ತಾನೇ ಕೊಡ್ತಿದ್ದೀನಿ ಅನ್ನೋದನ್ನು ತೋರಿಕೊಡೋದಿಲ್ಲ ಜಗತ್ತಿನಲ್ಲಿ ಲೋಕದ ಜನರು ಏನು ಮಾಡ್ತಾರೆ ಬೇರೆ ಯಾರೋ ಕೊಟ್ಟರೋದನ್ನು ಕೊಟ್ಟು ಬಂದು ಕಳ್ಸಿದರೆ ನಾನೇ ಕೊಟ್ಟಿದ್ದು ಅನ್ನೋರಂಗೆ ಕೊಟ್ಬರ್ತಾರೆ ಇಲ್ಲಿ ಭಗವಂತ ಎಲ್ಲವನ್ನೂ ಕೊಟ್ಟು ಶಾಶ್ವತವಾಗಿದ್ದನ್ನು ಸ್ಥಿರವಾಗಿದ್ದನ್ನು ಕೊಟ್ಟರು ಕೂಡ ತನ್ನ ಮಹಿಮೆಯೇ ತೋರಗೊಳಗ ಜಗಕ್ಕೆ ಈ ರೀತಿಯಾಗಿರ್ತಕ್ಕಂಥ ಗುಣವನ್ನು ಭಗವಂತನಲ್ಲಿ ಬಿಟ್ಟರೆ ನೆಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೂ ಪರಮಾತ್ಮ ಅಪ್ರತಿಮ ಆತ ವಿತತ ದೇಶತಃ ಕಾಲತಃ ಗುಣತಃ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆ ಭಗವಂತ ಒಂದು ದೇಶಕ್ಕೆ ಒಂದು ಕಾಲಕ್ಕೆ ಅಥವಾ ಒಂದು ಕೆಲವು ಗುಣಗಳಿಗೆ ಮಾತ್ರ ಸೀಮಿತ ಅಲ್ಲ ಪರಮಾತ್ಮ ಆದ್ದರಿಂದನೂ ಅಪ್ರತಿಮ ವಾಯುದೇವರು ಭಗವಂತನ ಸರ್ವತ್ರ ವ್ಯಾಪ್ತರು ಭಗವಂತ ಸ್ವತಂತ್ರತ್ವೇನ ವ್ಯಾಪ್ತಿ ಆದ್ದರಿಂದ ಭಗವಂತ ಅಪ್ರತಿಮ ವಿಶ್ವಾಧಾರ ವಿಶ್ವಕ್ಕೆ ಆಧಾರಭೂತನಾಗಿರ್ತಕ್ಕಂಥವೂ ಭಗವಂತ ಸಮಸ್ತ ಜಗದಾಧಾರ ಅಂತ ಹೇಗೆ ಅಂದರೆ ಸೂತ್ರೇ ಮಣಿಗಣಾಯಿವ ಅಂತ ಒಂದು ದಾರದಲ್ಲಿ ಮಣಿಗಳನ್ನು ಬೇರೆ ಬೇರೆ ಮಣಿಗಳನ್ನು ಪೋಣಿಸಿದ್ರೆ ಎಲ್ಲ ಮಣಿಗಳು ಕೂಡ ಆ ದಾರವನ್ನು ಆಧಾರ ಮಾಡಿಕೊಂಡು ಹೇಗಿರುತ್ತೋ ಹಾಗೆ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜಡ ಚೇತನಗಳಿಗೂ ಕೂಡ ಆಧಾರ ಸ್ವರೂಪನಾಗಿರ್ತಕ್ಕಂಥವೇ ಭಗವಂತ ಅದಕ್ಕೆ ವಿಶ್ವಾಧಾರ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ವಾಯುದೇವರಿಗೂ ಆಧಾರ ಸ್ವರೂಪನಾಗಿರ್ತಕ್ಕಂಥವೂ ಭಗವಂತ ವಾಯುದೇವರು ಜಗತ್ತಿಯೇ ಆಧಾರ ಸ್ವರೂಪರು ಶ್ವಾಸೋಚ್ಛ್ವಾಸ ಕಾರ್ಯದ ಮೂಲಕ ಜೀವರಿಗೆ ಅಸ್ತಿತ್ವವನ್ನು ಕೊಡ್ತಕ್ಕಂಥವರು ಅಂತಹ ವಾಯುದೇವರಿಗೂ ಆಧಾರ ಸ್ವರೂಪನಾಗಿರ್ತಕ್ಕಂಥವ್ರು ಭಗವಂತ ಹಂಸರೂಪೋ ಹಿತೌ ದೇವು ಶ್ವಾಸೋಚ್ಛ್ವಾಸ ಪ್ರವರ್ತಕ ಇಬ್ಬರು ಹಂಸರೂಪದಿಂದ ಇದ್ದು ಜೀವನಲ್ಲಿ ಶ್ವಾಸೋಚ್ವಾಸ ಕಾರ್ಯವನ್ನು ಮಾಡ್ತಕ್ಕಂಥವರು ಆದ್ದರಿಂದ ಪರಮಾತ್ಮ ವಿಶ್ವಾಧಾರ ಇನ್ನು ವಿದ್ಯಾಧೀಶ ಸಕಲ ವೇದ ವಿದ್ಯೆಗಳಿಗೂ ಕೂಡ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ದೇವತೆ ಅಂದರೆ ಪರಮಾತ್ಮ ಪ್ರತಿಪಾದಕ ಗುರು ನಿಯಾಮಕನಾಗಿರ್ತಕ್ಕಂಥ ದೈವ ಅದಕ್ಕೆ ವಿದ್ಯಾಧೀಶ ದುರ್ಗಾ ಸಪ್ತಶತಿ ಅಲ್ಲಿ ಹೇಳ್ತಾರೆ ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಮೈ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ನಮಃಾನ್ ಹಾಗೆ ಆ ಮೂರು ಪಾದಗಳಿಂದ ಬರ್ತಕ್ಕಂಥ ಆ ಒಂದು ಮಂತ್ರದಲ್ಲಿ ವಿದ್ಯೆ ಅಂದರೆ ಮಹಾಲಕ್ಷ್ಮಿ ಅವಳಿಗೂ ಅಧಿಪತಿಯಾಗಿರ್ತಕ್ಕಂಥವನು ವಿದ್ಯಾಧೀಶ ಪರಮಾತ್ಮ ವಾಯುದೇವರಿಗಿಂತ ಕೋಟಿ ಗುಣದಿಂದ ಉತ್ತಮ ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀದೇವಿಗೂ ಅಧೀಶ ಒಡೆಯ ಅಂತಾದರೆ ವಿದ್ಯಾಧೀಶ ಅಂದರೆ ಭಗವಂತ ವಿಧಿ ಜನಕ ವಿಧಿ ಅಂದರೆ ಜೀವರಿಗೆ ಶಾಸನವನ್ನ ಕರ್ತವ್ಯ ಕರ್ಮವನ್ನು ವಿಧಿಸುವಂಥದ್ದು ಇದು ವೇದ ಮಾಡ್ತಕ್ಕಂಥ ಕಾರ್ಯ ವೇದ ಪರಮಾತ್ಮನನ್ನು ಸದಾಕಾಲ ಪರಮ ಮುಖ್ಯ ವೃತ್ತಿಯಿಂದ ಸ್ತೋತ್ರ ಮಾಡ್ತಾಯಿದೆ ಅವನನ್ನು ಹೊಗಳಬೇಕು ಅಂತ ಜೀವರಿಗೆ ವಿಧಿ ಶಾಸನವನ್ನು ಮಾಡ್ತಾ ಇದೆ ಶ್ರುತಿ ಸ್ಮೃತಿ ಹರಿಯರಾಜ್ಞೆ ವೇದ ವಿಧಿ ಅಂದರೆ ಹರಿಯೇ ಮಾಡ್ತಕ್ಕಂಥ ಶಾಸನ ವಿಧಿ ಅಂತ ಆ ವಿಧಿಗೆ ಜನಕ ಅಂತಾದರೆ ಪರಮಾತ್ಮನೇ ಅದರಿಂದ ಅವನಿಗೆ ವಿಧಿ ಜನಕ ಬ್ರಹ್ಮಾದಿ ಸಮಸ್ತ ಜೀವರಿಗೂ ಕೂಡ ವಿಧಿಜನಕನಾಗಿರ್ತಕ್ಕಂಥ ಪರಮಾತ್ಮ ಸಾರ್ವಭೌಮ ಅವನ ಮಹಿಮೆ ನಿಸ್ಸೀಮ ಇಷ್ಟು ಅಂತ ಗಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ರೀತಿಯಾಗಿ ವಿಧಿ ಅಂತ ಚದುರ್ಮುಖನಿಗೂ ಹೆಸರಿದೆ ಸೃಷ್ಟಿಕರ್ತ ಅನ್ನಿಸ್ಕೊಂಡಿರ್ತಕ್ಕಂಥ ಬ್ರಹ್ಮನಿಗೂ ಸೃಷ್ಟಿಕರ್ತ ಅಂತ ಆದಮೇಲೆ ಬ್ರಹ್ಮನ ಹೆಸರಿಂದ ಬ್ರಹ್ಮಣಿ ಶಿವರೂಪಿ ಶಿವ ಅಂತ ಬ್ರಹ್ಮನಲ್ಲಿ ಬ್ರಹ್ಮ ಅನ್ನೋ ಹೆಸರಿನಿಂದನೇ ಇದು ಸೃಷ್ಟಿಕಾರ್ಯವನ್ನು ಮಾಡ್ತಾನೆ ರುದ್ರನಲ್ಲಿ ರುದ್ರಾಂತರ್ಗತನಾಗಿದ್ದು ರುದ್ರ ಶಬ್ದ ವಚ್ಚನಾಗಿ ಲಯ ಕಾರ್ಯವನ್ನು ಮಾಡ್ತಾನೆ ಇಂತಹ ಪರಮಾತ್ಮ ವಿಧಿಜನಕ ಆ ಬ್ರಹ್ಮದೇವರಿಗೂ ಕೂಡ ತಂದೆ ಮೊಟ್ಟ ಮೊದಲಿಗೆ ವೇದೋಪದೇಶವನ್ನು ಮಾಡಿರ್ತಕ್ಕಂಥವನು ಆದ್ದರಿಂದ ಇಷ್ಟೆಲ್ಲ ವೈಭವ ಪರಮಾತ್ಮನಿಗಿದ್ರೂ ಕೂಡ ಪ್ರಾಕೃತ ಪುರುಷಾನಂದದಲ್ಲಿ ಪ್ರತಿ ದಿವಸ ಪ್ರಾಕೃತ ಸಾಮಾನ್ಯ ಪುರುಷರಂತೆ ಭಗವಂತ ಜೀವರ ಜೊತೆಗೆ ಓಡಾಡ್ತಾನೆ ವಿಹಾರ ಮಾಡ್ತಾನೆ ಇಷ್ಟೆಲ್ಲ ವೈಭವ ಇದ್ದು ಲೋಕದಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಶ್ರೀಮಂತಿಗೆ ಇದ್ದರೆ ಸುತ್ತ ಇದ್ದ ಜನರನ್ನು ಕಣ್ಣೆತ್ತಿ ನೋಡೋದು ಇಲ್ಲ ನೋಡಿದ್ರೆ ಮಾತು ಆಡಿಸಲ್ಲ ಗುರ್ತಿ ನಾವೇ ಮಾತಾಡ್ಸಿದ್ರೆ ಗುರ್ತಿಲ್ಲದಂತೆ ನಟನೆಯನ್ನು ಮಾಡ್ತಾರೆ ಆದರೆ ಭಗವಂತ ಇಷ್ಟೆಲ್ಲ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ವೈಭವ ಇದ್ದರೂ ಕೂಡ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ ಪ್ರಾಕೃತ ಸಾಮಾನ್ಯ ಪುರುಷನಂತೆ ಜಗತ್ತಿನ ಜೀವರಾಶಿಗಳ ಜೊತೆಗೆ ಇರ್ತಾನೆ ಇದ್ದು ಅವರವರ ಕಾರ್ಯವನ್ನು ಮಾಡಿ ಮಾಡಿಸ್ತಾನೆ ಭಗವಂತ ಉದಾಹರಣೆ ಕೊಡಬೇಕು ಅಂದರೆ ಪಾಂಡವರು ಮೊಮ್ಮ ಪ್ರಾಣಹಿ ಪಾಂಡವಾ ಅಂತ ಕರಿತಿದ್ದ ಕೃಷ್ಣ ಪರಮಾತ್ಮ ಅವರನ್ನು ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ರು ಅನುಭವಿಸ್ತಾ ಇದ್ದಾಗ ಮಾರ್ಕಾಂಡೆಯ ಋಷಿಗಳು ಬಂದು ರಾಮ ಉಪಾಖ್ಯಾನ ಮೊದಲಾಗಿರ್ತಕ್ಕಂಥ ಕಥೆಗಳನ್ನೆಲ್ಲ ಹೇಳಿ ಆ ಪಾಂಡವರಿಗೆ ಸಮಾಧಾನವನ್ನು ಹೇಳ್ತಾರೆ ರಾಮಚಂದ್ರ ದೇವರಿಗೆ ರಾಜ್ಯ ಮಾತ್ರ ಹೋಯಿತು ರಾಜ್ಯ ಹೋಗಿದ್ದ ಜೊತೆಗೆ ಹೆಂಡತಿ ಸೀತಾದೇವಿಯ ವಿಯೋಗ ವಿಯೋಗ ಆಯಿತು ರಾವಣ ಅವಳನ್ನು ಅಪಹಾರ ಮಾಡ್ದ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾನೆ ಅದಕ್ಕಾಗಿ ಭಗವಂತ ರಾಮನಾಗಿ ಅವತಾರ ಮಾಡ್ದ ಪ್ರಾಕೃತ ಪುರುಷನಂತೆ ಅಗ್ನಿ ಮಾನವನಂತೆ ಹೆಂಡತಿಯನ್ನು ಕಳ್ಕೊಂಡು ಚೇತನರ ಜೊತೆಗೆ ಪ್ರಾಕೃತ ಪುರುಷಾನಂದದಲ್ಲಿ ಸಂಚರಿಸಿದ ಕಾಡು ಮೇಡುಗಳಲ್ಲಿ ಅಲದ ಇದು ಒಂದು ದಿನ ಅಲ್ಲ ಅಲದ ನಿತ್ಯವೂ ನಡಿತಕ್ಕಂಥದ್ದು ಅಂತ ಅಲ್ಲಿ ಮಾರ್ಕಂಡೆಯರು ಅಲ್ಲಿ ಸಮಾಧಾನ ಮಾಡಲಿಕ್ಕಾಗಿ ಮಹಾಜ್ಞಾನಿಗಳು ಮಾರ್ಕಾಂಡೇಯರು ಆದರೂ ಕೂಡ ಪರಮಾತ್ಮ ಪ್ರಾಕೃತ ಪುರುಷನಂತೆ ಯಾವ ರೀತಿ ಸಂಚಾರ ಮಾಡಿದ ಅಂತ ದೃಷ್ಟಾಂತಮನ ಅಲ್ಲಿ ಮುಂದಿಸ್ತಾರೆ ಪ್ರತಿ ದಿವಸ ಸಂಚರಿಸುತ್ತಾ ಪರಮಾತ್ಮನ ಎಲ್ಲ ಅವತಾರಗಳು ಕೂಡ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಅಂದರೆ ನರರ ನಾನ್ನೂರ ಕೋಟಿ ವರ್ಷ ಆದಾಗ ಬ್ರಹ್ಮದೇವರಿಗೆ ಹಗಲು ಹಾಗೆ ಪ್ರತಿ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ತಪ್ಪದ ಎಲ್ಲ ಅವತಾರಗಳು ಕೂಡ ನಡೀತಾ ಇದೆ ಮನುಷ್ಯಮಾನದಲ್ಲಿ ಇದು ದೀರ್ಘ ಸುದೀರ್ಘವಾಗಿರ್ತಕ್ಕಂಥ ಕಾಲ ಆದರೆ ಬ್ರಹ್ಮ ಕೇವಲ ಒಂದು ಹಗಲು ಮಾತ್ರ ಹೀಗೆ ಪ್ರತಿ ಶುತಿ ಶ್ರುತಿ ತತಿಗಳಿಗೆ ಗೋಚರಿಸದೇ ಇರತಕ್ಕಂಥ ಅಪ್ರತಿಮನಾಗಿರ್ತಕ್ಕಂಥ ಪರಮಾತ್ಮ ಪ್ರಾಕೃತ ಪುರುಷನಂತೆ ಜೀವನ ಜೊತೆಗೇ ಇರ್ತಾನೆ ದೇವ ದಾನವ ಮಾನವ ಎಲ್ಲರ ಜೊತೆಗೂ ಕೂಡ ಅವತಾರ ಮಾಡ್ತಾನೆ ಸಂಚಾರ ಮಾಡ್ತಾನೆ ಯಾಕೆ ಹೀಗೆ ಮಾಡ್ತಾನೆ ಅಂತ ಪ್ರಶ್ನೆ ಬಂದರೆ ಪಾಂಡವರಂಥ ಧರ್ಮಾತ್ಮರ ಕಷ್ಟವನ್ನು ಅನುಭವಿಸ್ಬೇಕಾದ್ರೆ ಅವರನ್ನು ಸಂತೈಸ್ತಿಕ್ಕಾಗಿ ಅವರ ಜೊತೆಗೆ ಇರ್ತಾನೆ ಭಗವಂತ ಆನಂದಮಯನಾಗಿರ್ತಕ್ಕಂಥ ಪರಮಾತ್ಮ ಹೀಗೆ ಯಾಕೆ ಮಾಡ್ತಾನೆ ಅಂದರೆ ಪರಮಾತ್ಮನ ಕಾರುಣ್ಯದ ಗುಣ ಜೊತೆಗೆ ಇದ್ದಾಗ ಅವ್ರನ್ನ ಸಮಾಧಾನ ಮಾಡಿದರೆ ಅವರಿಗೆ ಸಮಾಧಾನ ಆಗತ್ತೆ ದೂರದಿಂದ ಎಲ್ಲೋ ಸಮಾಧಾನ ಹೇಳಿದ್ರೆ ಸಮಾಧಾನ ಆಗಲ್ಲ ಅದಕ್ಕಾಗಿ ಭಗವಂತ ಜೊತೆಗೆ ಇದ್ದು ಸಂತೈಸ್ತಾನೆ ಹಿಂದಿನ ಪದ್ಯಗಳಲ್ಲಿ ಹೇಳಿದರು ಧರಾ ತೊಳೆದಳು ಎಮ್ಮೊಡನೆ ಆಡುತ್ತಲಿಪ್ಪ ನಮ್ಮ ಅಪ್ಪ ಅಂತ ಭೂಲೋಕದಲ್ಲಿ ಮನುಷ್ಯರಂತೆ ಅವತಾರ ಮಾಡಿದ ಮೇಲೆ ಮನುಷ್ಯರಂತನೇ ಪ್ರವೃತ್ತಿ ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಅದಕ್ಕೆ ಆ ರೀತಿಯಾಗಿ ನಾಟಕವನ್ನು ಮಾಡ್ತಾನೆ ಪರಮಾತ್ಮ ನಿಯಮ್ಯ ನಿಯಾಮಕನು ತಾನಾಗಿ ಸಂತೈಪ ನಿಯಮನ ಮಾಡ್ತಕ್ಕಂಥವೂ ಅವನೇ ನಿಯಮ್ಯ ರೂಪವೂ ಉದಾಹರಣೆಗೆ ರಾವಣನನ್ನ ಶಿಕ್ಷಿಸುವಂಥ ರೂಪ ರಾಮನದ್ದೇನಿದೆಯಲ್ಲ ಅದು ನಿಯಾಮಕ ರೂಪ ರಾವಣನಲ್ಲಿ ಅಂತರ್ಯಾಮಿಯಾಗಿದ್ದು ಶಿಕ್ಷೆಯ ಅನುಭವವನ್ನು ಅವನಿಗೆ ಉಂಟು ಮಾಡಿಕೊಡ್ತಾನ ಅದು ನಿಯಮ್ಯ ರೂಪ ಹೀಗೆ ನಿಯಮ್ಯ ನಿಯಾಮಕನು ತಾನೇ ಆಗಿ ಸಂತೆಯ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ರಾವಣನ ಅಂತರ್ಯಾಮಿಯಾಗಿ ತಾನಿದ್ದು ಅವನಿಗೆ ದುಃಖದ ಶಿಕ್ಷೆಯ ಅನುಭವವನ್ನು ತಂದುಕೊಟ್ಟರು ಕೂಡ ಪರಮಾತ್ಮ ನಿರ್ಲಿಪ್ತನಾಗಿಯೇ ಇರ್ತಾನೆ ಅವನಿಗೆ ಯಾವುದೇ ದೋಷವೂ ಕೂಡ ದುಃಖವೂ ಕೂಡ ತಟ್ಟೋದಿಲ್ಲ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ತಪ್ತ ಜನರಿಗೆ ಸಪ್ತ ಜಿಫನ ತೆರೆದಿ ತೋರ್ಪೋದು ಹಾಗೆ ತಪ್ತ ಕಾದ ಕಬ್ಬಿಣ ಏನಿದಿಲ್ಲ ಅದನ್ನು ಹಿಡಿದು ಬಡಿದಾಗ ಏಟು ಕಬ್ಬಿಣಕ್ಕಾಗೆ ಆಗತ್ತೆ ಹೊರತು ಅದರೊಳಗೆ ಇರ್ತಕ್ಕಂಥ ಅಗ್ನಿಗಾಗಲಿ ಅಗ್ನಿ ಅಂತರ್ಕ ಪರಶುರಾಮನಿಗಾಗಲಿ ಏಟು ಆಗೋದಿಲ್ಲ ಹಾಗೆ ಆ ರಾವಣನಲ್ಲಿ ನಿಯಮ್ಯನಾಗಿ ಭಗವಂತ ಇದ್ದರೂ ರಾಮನ ಬಾಣಕ್ಕೆ ಗುರಿಯಾಗಲಿಕ್ಕೆ ಬಲಿಯಾಗಲಿಕ್ಕೆ ಅವನೊಳಗೆ ರಾಮ ಇದ್ದ ಅಷ್ಟೇ ಇನ್ನೊಂದು ರೂಪದಿಂದ ನಿಯಾಮಕನಾಗಿ ಇರ್ತಕ್ಕಂಥವನು ಭಗವಂತ ಇದು ಭಗವಂತನ ಲೀಲೆ ಹೀಗೆ ಚೇತನರಿಗೆ ಸಂಸಾರಾವಸ್ಥೆಯಲ್ಲಿ ನಾನಾ ದುಃಖಗಳು ಬರ್ತಾಯಿದೆ ಚೇತನರೊಳಗೆ ಭಗವಂತ ಪ್ರಾಕೃತ ಪುರುಷನಂತೆ ಇದ್ದು ಪ್ರತಿದಿನ ಅಂದರೆ ಬ್ರಹ್ಮದೇವರ ಪ್ರತಿ ಹಗಲಿನಲ್ಲೂ ಕೂಡ ಅವರ ಜೊತೆಗೆ ಇದ್ದು ಅವರನ್ನು ಎಲ್ಲ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡ್ತಾನೆ ಕಷ್ಟಗಳನ್ನು ಶಕ್ತಿ ಇದ್ದರೂ ಕೆಲವೊಮ್ಮೆ ಆ ಕಷ್ಟಗಳನ್ನು ದುಃಖವನ್ನು ತಾನು ಪರಿಹಾರ ಮಾಡೋಲ್ಲ ತಾನು ಆ ಕಷ್ಟವನ್ನು ಉಣ್ಣೋದಿಲ್ಲ ಚೇತನರಿಗೆ ಉಣಿಸ್ತಾನೆ ಯಾಕೆ ಅಂದರೆ ಆ ಜೀವ ಅಧಮ ಆಗಿದ್ದ ಅವನಿಗೆ ಕಷ್ಟವೇ ಅನುಭವಿಸ್ಬೇಕಾಗಿದೆ ಅದಕ್ಕೆ ಭಗವಂತ ಅವರಿಗೆ ನಿತ್ಯ ಕಷ್ಟಗಳನ್ನು ಕೊಡ್ತಾನೆ ಅದೇ ಜೀವ ಸಾತ್ವಿಕನಾಗಿದ್ದರೆ ಅವರಿಗೆ ಕಷ್ಟಗಳನ್ನು ಕೊಡ್ತಾನೆ ಅಧರ್ಮದ ಮಾರ್ಗದಲ್ಲಿ ಏನಾದರೂ ಪ್ರಾರಬ್ಧ ಕರ್ಮ ವಶಾತ್ ಹೋಗಿದ್ದರೆ ಅವನ ಸರಿದಾರಿಗೆ ತರ್ತಾನೆ ತಂದು ಅವರಿಗೆ ಮುಂದೆ ಸುಖವನ್ನು ಉಣಿಸ್ತಾನೆ ಹೀಗೆ ಭಗವಂತ ಅವರವರ ಯೋಗ್ಯತೆಯಂತೆ ಅವರನ್ನು ನಿಯಮನ ಮಾಡತಕ್ಕಂಥವನು ಭಗವಂತನೇ ಆದ್ದರಿಂದನೂ ಅಪ್ರತಿಮ ವೈಷಮ್ಯ ನೈರ್ಗುಣ್ಯ ದೋಷರಹಿತನಾಗಿ ಈ ರೀತಿಯಾಗಿ ನಿಯಮಕತ್ವ ಮಾಡೋದು ಅಂತಾದರೆ ಭಗವಂತನಿಗೆ ಮಾತ್ರ ಸಾಧ್ಯ ಹೊರತು ಅವನನ್ನು ಬಿಟ್ಟರೆ ಇನ್ಯಾರಿಗೂ ಕೂಡ ಸಾಧ್ಯ ಇಲ್ಲ ಜೀವರಿಗೆ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಅಂತ ಮೂರು ರೀತಿಯಾಗಿರ್ತಕ್ಕಂಥ ತಾಪಗಳು ಸದಾಕಾಲದಲ್ಲಿ ಬರ್ತಕ್ಕಂಥದ್ದು ಮಾನಸಿಕ ಶಾರೀರಿಕವಾಗಿರ್ತಕ್ಕಂಥ ಆದಿವ್ಯಾಧಿಗಳು ದುಃಖಗಳೆಲ್ಲ ಬರ್ತಾಯಿದೆ ಅದನ್ನು ಆಧ್ಯಾತ್ಮಿಕ ಅಂತ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಸುನಾಮಿ ಈ ರೀತಿಯಾಗಿ ನಾನಾ ಕ್ಲೇಶಗಳು ಬರ್ತಾಯಿದೆ ವೈರಾಣುಗಳು ಇದೆಲ್ಲವೂ ಕೂಡ ಸಾಧನೆಗೆ ಪ್ರತಿಬಂಧಕಗಳಾಗ್ತಕ್ಕಂಥದ್ದು ಅದೆಲ್ಲವೂ ಕೂಡ ಆದಿ ದೈವಿಕ ಕಳ್ಳ ಕಾಕರು ಮೊದಲಾಗಿರ್ತಕ್ಕಂಥ ಕ್ರೂರ ಮೃಗಗಳು ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಸಾಧನೆಗೆ ಪ್ರತಿಬಂಧಕಗಳು ಬರ್ತಾಯಿದೆ ಆದಿ ಭೌತಿಕ ಈ ಎಲ್ಲ ತಾಪಗಳನ್ನು ಕೂಡ ಪರಮಾತ್ಮ ಕೊಟ್ಟು ಸಾತ್ವಿಕರಾಗಿದ್ದರೆ ಸರಿದಾರಿಗೆ ತರ್ತಾನೆ ಅವರು ತಾಮಸರಾಗಿದ್ದರೆ ದುಃಖ ಅನುಭವಿಸುವಂತೆ ಮಾಡ್ತಾನೆ ಹೀಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಇದನ್ನೆಲ್ಲನೂ ಕೂಡ ನಿಯಮನ ಮಾಡ್ತಕ್ಕಂಥವೂ ಭಗವಂತನೇ ಹೀಗೆ ಭಗವಂತ ಕರುಣೆ ಮಾಡಿದ ಎಲ್ಲ ರೀತಿಯಾಗಿರ್ತಕ್ಕಂಥ ದುಃಖಗಳ ಪರಿಹಾರ ಬಿಡುಗಡೆ ಅನ್ನೋದು ಆಗ್ತಾಯಿದೆ ಹೀಗೆ ಭಗವಂತ ತಾನೇ ನಿಯಮ್ಯ ನಿಯಾಮಕನಾಗು ತಾನಾಗಿ ಸಂತೈಪ ಆಯಾ ಜೀವರ ಯೋಗ್ಯತಾನುಸಾರ ಅವರನ್ನು ನಿಯಮನ ಮಾಡ್ತಾನೆ ವೈಷಮ್ಯ ನೈರ್ಗುಣ್ಯ ದೋಷ ರಹಿತನಾಗಿರ್ತಕ್ಕಂಥವೂ ಆ ವಿಚಾರದಲ್ಲೂ ಕೂಡ ಪರಮಾತ್ಮ ಅಪ್ರತಿಮನೇ ಆಗಿದ್ದಾನೆ ಹೀಗೆ ಅವ್ಯಕ್ತನಾಗಿ ಅನಂತ ವೇದಗಳು ಅನಾದಿ ಕಾಲದಿಂದ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಹೋದರೂ ಸಾಕಲ್ಯನ ಪರಿಪೂರ್ಣ ಮಾಡಲಿಕ್ಕಾಗಿಲ್ಲ ಇನ್ನ ಲಕ್ಷ್ಮಿ ಬ್ರಹ್ಮಾದಿಗಳಿಗೂ ಸಾಧ್ಯ ಆಗಿಲ್ಲ ಅಂತ ಆದಮೇಲೆ ಸಾಮಾನ್ಯ ಜೀವರ ಪಾಡೇನೋ ಇಷ್ಟೆಲ್ಲ ಆದರೂ ಕೂಡ ತಾನೇ ನಿಯಮ್ಯ ನಿಯಾಮಕನಾಗಿ ಸಂತೈಪ ಈ ರೀತಿ ಚಿಂತನೆ ಮಾಡಿದ್ರೆ ಸಾಕು ಅಂತಹ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಸ್ತಿ